ವೈ ಕೆ ರಾಮಚಂದ್ರಾಯರು ಪರಿಷತ್ತಿನ ಮೊತ್ತ ಮೊದಲಿನ ಚರಿತ್ರ ಸ್ಮರಣೆಗೆ ಬರಬೇಕಾದವರಲ್ಲಿ ವೈ ಕೆ ಒಬ್ಬರು ಇವರು ರೈಲ್ವೆ ಚೀಫ್ ಇಂಜಿನಿಯರ್ ಆಗಿದ್ದು ನಿವೃತ್ತರಾದವರು ಅವರು ಯಳಂದೂರಿನವರು ಕನ್ನಡದಲ್ಲಿ ನೈಜವಾದ ಉತ್ಸಾಹವುಳ್ಳವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗೋಖಲೆಯವರು ಮೃತರಾದಾಗ ಆ ಮಹನೀಯರನ್ನು ಕುರಿತು ಕನ್ನಡದಲ್ಲಿ ಪ್ರಬಂಧ ಬರೆದವರಲ್ಲಿ ಅತ್ಯುತ್ತಮ ಪ್ರಣಿಸಿದವರಿಗೆ ಒಂದು ಬಹ ಬಹುಮಾನವನ್ನು ಕೊಡಲು ಏರ್ಪಡಿಸಿದರು ಹಾಗೆ ಬಹುಮಾನಿತವಾದ ಪ್ರಬಂಧ ಯಾರೋ ವಿದ್ಯಾರ್ಥಿಯದು ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ನನಗೆ ಜ್ಞಾಪಕ ವೈಕೆ ರಾಮಚಂದ್ರ ರಾಯರು ಕನ್ನಡದಲ್ಲಿ ಅನೇಕ ಗ್ರಂಥಗಳನ್ನು ಬರೆದರು ಅವುಗಳಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ನನ್ನ ಆಚಾರ್ಯ ಎಂಬುದು ಇನ್ನೊಂದು ಗ್ಲಾಡ್ ಸ್ಪನ್ನರ್ ರಾಜ್ಯ ಕಾರ್ಯ ವಿಚಕ್ಷಣೆಯನ್ನು ಕುರಿತದ್ದು ಮತ್ತೊಂದು ಅಮೆರಿಕದ ಪ್ರೆಸಿಡೆಂಟ್ ಎಬ್ರಹಾಂ ಗಾರ್ಫೀಲ್ಡನ ಜೀವನ ಚರಿತ್ರೆ ಗಾರ್ಫೀಲ್ಡನ ಜೀವನ ಚರಿತ್ರೆಯನ್ನು ಸರಕಾರದ ವಿದ್ಯಾ ಇಲಾಖೆಯು ಬಹುಶಃ ಲೋವರ್ ಸೆಕೆಂಡರಿ ಪರೀಕ್ಷೆಗೆ ಪಠ್ಯ ಪುಸ್ತಕವನ್ನಾಗಿ ನಿಯಮಿಸಿತು ಆಗ ಪರಿಷತ್ತಿನ ಕಾರ್ಯದರ್ಶಿಗಳಲ್ಲೊಬ್ಬರಾಗಿದ್ದ ರಾ ರಘುನಾಥರಾಯರವರು ಆ ಪುಸ್ತಕವನ್ನು ಪುನರ್ಪರಿಷ್ಕಾರ ಮಾಡಿ ಪ್ರಕಟ ಪ್ರಕಟಪಡಿಸಿದರು ಅವರು ಮಾಡಿದ್ದ ಪುನಃ ಪುನಃ ಪರಿಷ್ಕರಣದ ವಿಷಯದಲ್ಲಿ ಅಭಿಪ್ರಾಯ ಏಕಮುಖವಾಗಿರಲಿಲ್ಲ ಉದಾಹರಣೆಗಾಗಿ ಗಾರ್ಫೀಲ್ಡ್ನ ಹುಟ್ಟು ಸಂಸ್ಥಾನವಾದ ಓಹಿಯೋ ಪ್ರಾಂತವನ್ನು ಕುರಿತ ಸಂದರ್ಭದಲ್ಲಿ ರಘುನಾಥರಾಯರು ಅಭಿನವ ಪಂಪನ ಗಾಡಿನ ಸೀಮೆ ಚಲ್ವಿಗಾಗರಂ ಮೊದಲಾದ ಪದ್ಯವನ್ನು ಕೊಂಚೆ ಕೊಂಚ ಬದಲಾಯಿಸಿ ಅನ್ವಯಿಸಿದ್ದರು ರಾಮಚಂದ್ರರಾಯರ ವಾಕ್ಯಗಳನ್ನು ಬದಲಾಯಿಸಿದ್ದರು ಆದ್ದರಿಂದ ವಿಮರ್ಶಕರು ಹೇಳಿದರು ಇದು ರಘುನಾಥರಾಯರ ಪುಸ್ತಕವೇ ಹೊರತು ನಾವು ಒಪ್ಪಿಕೊಂಡಿದ್ದ ರಾಮಚಂದ್ರರಾಯರ ಪುಸ್ತಕವಾಗಲಿಲ್ಲ ಎಂದು ರಘುನಾಥರಾಯರು ಮಹಾವಿದ್ವಾಂಸರು ಅವರಿಗೆ ಉದ್ದಾಮ ಪ್ರಯೋಗಗಳಲ್ಲಿ ಒಲವು ಹೆಚ್ಚು ಸ್ವಭಾವದಲ್ಲಿಯೂ ಅವರು ಸಪ್ಪೆಯಲ್ಲ. ಸಾಹಿತ್ಯ ಶೈಲಿಯಲ್ಲಿಯೂ ಅಲ್ಲ ಎಲ್ಲವೂ ವೀರ್ಯವತ್ತಾಗಿರಬೇಕು ಹೀಗೆ ಅವರು ಮುಟ್ಟಿದ್ದು ರೂಪ ಮಾರ್ಪಾಡುತ್ತಿತ್ತು ನಮ್ಮ ವೆಂಕಟನಾರಾಯಣಪ್ಪನವರ ಪರಿಷ್ಕರಣಾ ಕ್ರಮದ ವಿಷಯದಲ್ಲಿಯೂ ಈ ಆಕ್ಷೇಪಣೆ ಇದೆ ಅವರು ಚ ವಾಸುದೇವಯ್ಯನವರ ಆರ್ಯಕೀರ್ತಿಯನ್ನು ಒಂದು ಸಾರಿ ಪರಿಷ್ಕರಿಸಿದ್ದರು ಅನಂತರ ಅದು ವಾಸುದೇವಯ್ಯನವರ ಆರ್ಯಕೀರ್ತಿಯಾಗದೆ ವೆಂಕಟನಾರಾಯಣಪ್ಪನವರ ಆರ್ಯಕೀತಿಯಾಯಿತು ಹೇಗಾದರಾಗಲಿ ವೈ ಕೆ ರಾಮಚಂದ್ರರಾಯರ ಗಾರ್ಫೀಲ್ಡ್ ಪುಸ್ತಕದ ದ್ವಿತೀಯ ಮುದ್ರಣದಿಂದ ಬಂದ ಪ್ರಮಾಣವನ್ನು ಅವರು ಪರಿಷತ್ತಿಗೆ ಕೊಟ್ಟರು ಸುಮಾರು ಹದಿನೈದು ರೂಪಾಯಿಗಿಂತ ಹೆಚ್ಚಾಗಿ ಬಂತೆದ್ದು ಜ್ಞಾಪಕ ಪರಿಷತ್ತಿಗೆ ಆಗ ಹಣದ ಮುಗ್ಗಟ್ಟು ಹೆಚ್ಚಾಗಿತ್ತು ಧನಸಹಾಯ ತುಂಬ ಅವಶ್ಯವಾಗಿತ್ತು ಆಪತ್ಕಾಲದಲ್ಲಿ ಅದರ ಸಹಾಯಕ್ಕೆ ಬಂದವರು ವೈ ಕೆ ರಾಮಚಂದ್ರರಾಯರು ವೈ ಕೆ ರಾಮಚಂದ್ರರಾಯರು ಸ್ನೇಹ ಸ್ವಾಭಾವಿಕವಾಗಿ ದೊಡ್ಡ ಮನುಷ್ಯರು ಮತ್ತು ಭಗವದ್ಭಕ್ತರು ಎಲ್ಲರಿಗೂ ಪ್ರಿಯರಾಗಿ ಮಾನ್ಯರಾದವರು